ಸೌಂದರ್ಯಗಳನ್ನು ಅನುಭವಿಸುವುದು ಅವನ ಆರಾಧನೆಯೇ ಆಗುತ್ತದೆ ಎಂಬುದನ್ನು ಆ ಭಗವದ್ಭಕ್ತರು ಮನಗಾಣಬೇಕು ರಾಮಾಯಣದ ಪಾರಾಯಣಕ್ಕೆ ಹೇಳಿದ ದರ್ಶನವು ಅದರ ಶ್ರವಣಕ್ಕೂ ಅನ್ವಯಿಸುತ್ತದೆ ಏಕೆಂದರೆ ಇಲ್ಲಿ ಶ್ರವಣವು ಕೀರ್ತನದಂತೆ ಭಕ್ತಿಯ ಒಂದು ಪ್ರಕಾರವೇ ಆಗಿದೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಅರ್ಚನಂ ವಂದನಂ ದಾಸ್ಯಂ ಸಖ್ಯ ಮಾತ್ಯ ನಿವೇದನಂ ಏವಂ ನವವಿಧಾ ಭಕ್ತಿ ಎಂದು ಶ್ರೀಮದ್ಭಗ ಶ್ರೀಮದ್ಭಾಗವತದಲ್ಲಿ ಪ್ರಹ್ಲಾದರಾಯರು ಮಾಡುವ ಉಪದೇಶಾಮೃತವನ್ನು ಇಲ್ಲಿ ಸ್ಮರಿಸಬಹುದು ಆದರೆ ಕೀರ್ತನೆ ಪಾರಾಯಣೆ ಮಾಡುವವರಿಗೆ ಶ್ರಾವಕರಿಗಿಂತಲೂ ಹೆಚ್ಚು ಯೋಗ್ಯತೆ ಇರಬೇಕು ಅವರು ಕಥೆಕಾವ್ಯವನ್ನು ತಾವು ಅನುಭವಿಸಿ ಇತರರಿಗೂ ಆ ಅನುಭವ ಮಾಡುವ ಹೊಣೆಯನ್ನು ನಿರ್ವಹಿಸಬೇಕಾಗುತ್ತದೆ ರಾಮೋತ್ಸವದಲ್ಲಿ ನೃತ್ಯ ಗೀತ ವಾದ್ಯಗಳ ಮೂಲಕವೂ ರಾಮಕಥೆಯನ್ನು ಅನುಸಂಧಾನ ಮಾಡುವ ಪದ್ಧತಿ ಇದೆ ಈ ಪ್ರಯೋಗದಲ್ಲಿಯೂ ಮೇಲೆ ಹೇಳಿದ ಮನೋಧರ್ಮ ಧ್ಯೇಯ ಧೋರಣೆಗಳು ಬೇಕಾಗುತ್ತವೆ ಅವು ವಿಶೇಷವಾದ ಕುಶಲತೆ ಕಲಾವಂತಿಕೆಗಳನ್ನು ಅಪೇಕ್ಷಿಸುತ್ತವೆ ಇನ್ನು ಆ ದಿವಸದಲ್ಲಿ ದೇವರಿಗೆ ವಿಶೇಷ ನೈವೇದ್ಯವಾಗಿ ಬಳಸುವ ಹೆಸರುಬೇಳೆ ಬೇಡಗಳ ಕೋಸಂಬರಿ ಶುಂಠಿ ಬೆಲ್ಲ ಎಳನೀರು ಪಾನಕ ಎಂಬ ದ್ರವ್ಯಗಳ ವಿಷಯ ಪೂಜಾಕಲ್ಪಗಳಲ್ಲಿ ಗಜಾನನ ದೇವರಿಗೆ ಗರಿಕೆ ಮೋದಕ ಹಯಗ್ರೀವ ದೇವರಿಗೆ ಕಡಲೆ ಅಥವಾ ಅದರಿಂದ ತಯಾರಿಸಿದ ದ್ರವ್ಯಗಳು ಇತ್ಯಾದಿಯಾಗಿ ವಿಶೇಷ ನೈವೇದ್ಯಗಳನ್ನು ಬೇರೆ ಬೇರೆ ದೇವತೆಗಳಿಗೆ ವಿಧಿಸಲು ಕಾರಣವೇನು ಎಂದರೆ ಗಜಾನನಿಗೆ ಆನೆಯ ಮುಖ ಆದ್ದರಿಂದ ಆನೆಗೆ ಪ್ರಿಯವಾದ ಗರಿಕೆ ಅಕ್ಕಿ ಬೆಲ್ಲ ಮೋದಕಗಳನ್ನು ಆ ಮುಖವುಳ್ಳ ದೇವರಿಗೆ ಪ್ರಿಯವೆಂದು ಹೇಳುತ್ತಾರೆ ಹಾಗೆಯೇ ಕುದುರೆಗೆ ಪ್ರಿಯವಾದ ಆಹಾರವಾದ ಕಡಲೆಯನ್ನು ಹಯಗ್ರೀವರಿಗೆ ನೈವೇದ್ಯಕ್ಕೆ ಹೇಳಿದೆ ಎಂದು ಸುಲಭವಾದ ಉತ್ತರವನ್ನು ಕೆಲವರು ಹೇಳುತ್ತಾರೆ ಆದರೆ ಆಯಾ ಮುಖದ ದೇವರಿಗೆ ಆಯಾ ಪ್ರಾಣಿಗೆ ಪ್ರಿಯವಾದ ಆಹಾರವನ್ನು ನಿವೇದಿಸಬೇಕು ಎಂಬ ಸಾಧಾರಣವಾದ ನಿಯಮವು ಶಾಸ್ತ್ರಗಳಲ್ಲಿ ಕಂಡುಬರುವುದಿಲ್ಲ ಹಾಗೆ ನಿಯಮವಿದ್ದರೆ ಸಿಂಹದ ಮುಖವುಳ್ಳ ನರಸಿಂಹ ದೇವರಿಗೆ ಸಸ್ಯಾಹಾರಿಗಳ ನೈವೇದ್ಯವನ್ನೇ ಅರ್ಪಿಸಲು ಬರುವುದಿಲ್ಲ ಆಕಸ್ಮಿಕವಾಗಿ ಆಗಿರುವ ಸಂಯೋಗವನ್ನು ನಿಯಮವೆಂದು ಹೇಳಬಾರದು ಅದು ಸರ್ವತ್ರ ಅನುಗತವಾಗುವುದಿಲ್ಲ ಉದಾಹರಣೆಗೆ ಹಯಗ್ರೀವ ದೇವರಿಗೆ ಬ್ರಾಮಿ ಘೃತವನ್ನು ವಂದಲಗದ ಸೊಪ್ಪಿನಿಂದ ತಯಾರಿಸಿರುವ ಒಂದು ಔಷಧಿ ಪ್ರಿಯವಾದ ನೈವೇದ್ಯವೆಂದು ಶಾಸ್ತ್ರಗಳು ಹೇಳುತ್ತವೆ ಆದರೆ ಕುದುರೆಗೆ ಅದು ಪ್ರಿಯವಾದ ಆಹಾರ ಪಾನೀಯವೇನೂ ಆಗಿಲ್ಲ ಆದ್ದರಿಂದ ದೇವತೆಗಳಿಗೆ ವಿಶೇಷವಾದ ನೈವೇದ್ಯವನ್ನು ಶಾಸ್ತ್ರಗಳು ಹೇಳುವುದಕ್ಕೆ ಮೇಲ್ಕಂಡ ಕಾರಣವು ಸರಿಹೊಂದುವುದಿಲ್ಲ ಆಯಾ ದೇವತೆಗಳ ಸಾಕ್ಷಾತ್ಕಾರಕ್ಕೆ ಬೇಕಾದ ಪ್ರಕೃತಿ ಧರ್ಮವನ್ನು ಯಾವ ದ್ರವ್ಯವೂ ಉಂಟುಮಾಡುತ್ತದೆಯೋ ಆಯಾ ದೇವತಾ ಸಂಬಂಧವಾದ ಕೇಂದ್ರಗಳನ್ನು ಯಾವ ದ್ರವ್ಯವು ವಿಕಾಸಗೊಳಿಸುತ್ತದೆಯೋ ಅದನ್ನು ಆಯಾ ದೇವತೆಗೆ ಪ್ರಿಯವಾದ ನೈವೇದ್ಯವೆಂದು ಶಾಸ್ತ್ರಗಳು ಹೇಳುತ್ತವೆ ಎಂದು ತಿಳಿಯಬೇಕು ಆ ದೇವತೆಗೆ ನಿವೇದಿಸಿ ಪ್ರಸಾದ ಬುದ್ದಿಯಿಂದ ಸ್ವೀಕರಿಸಿದರೆ ಅದು ಆ ದೇವತೆಯ ಉಪಾಸನೆಗೆ ವಿಶೇಷ ಸ್ಫೂರ್ತಿಯನ್ನು ನೀಡುತ್ತದೆ ದೇವತೆಯ ಧ್ಯಾನಕ್ಕೂ ಮತ್ತು ಧ್ಯಾನ ನಂತರ ಜಾಗೃತವಸ್ಥೆಗೆ ಬರುವುದಕ್ಕೂ ಸಹಾಯ ಮಾಡುತ್ತದೆ ಪ್ರಕೃತದಲ್ಲಿ ಶ್ರೀರಾಮದೇವರಿಗೆ ಹೆಸರುಬೇಳೆ ಪಾನಕ ಇತ್ಯಾದಿಗಳನ್ನು ಪ್ರಿಯ ನೈವೇದ್ಯವನ್ನಾಗಿ ಹೇಳಿರುವುದಕ್ಕೂ ಇದೇ ಕಾರಣ ಪ್ರಸಾದ ಬುದ್ಧಿಯಿಂದ ಆ ದ್ರವ್ಯಗಳನ್ನು ರಾಮ ಧ್ಯಾನ ಮತ್ತು ಉಪಾಸನೆಗೆ ಬೇಕಾದ ಧಾತು ಪ್ರಸನ್ನತೆಯನ್ನು ಉಂಟು ಇದು ಊಹೆಯ ಚಮತ್ಕಾರದಿಂದ ಹೇಳಿರುವ ಕಾರಣವಲ್ಲ ಆ ಉಪಾಸನೆಯನ್ನು ಪ್ರಾಮಾಣಿಕವಾಗಿ ಮಾಡುವವರಿಗೆ ಅನುಭವದಿಂದ ಸಿದ್ಧವಾಗಿರುವ ವಿಷಯವಾಗಿದೆ ಭಾಗವತ ಪೂಜೆಯು ಉತ್ಸವದ ಒಂದು ಮುಖ್ಯವಾದ ಅಂಗವೇ ಆಗಿದೆ ಅದು ಭಗವಂತನ ಪೂಜೆಯಷ್ಟೇ ಮುಖ್ಯವಾದುದು ಅದಕ್ಕಿಂತಲೂ ಮುಖ್ಯ ಎಂದು ಭಕ್ತಿ ಗ್ರಂಥಗಳು ಹೇಳುತ್ತವೆ ವಿಷ್ಣು ರಾಧನಾ ತದೀಯಾರಾಧನ ಪರಂ ಆ ಭಾಗವತರು ತಮ್ಮನ್ನು ಮರೆತು ತ್ವಾಂ ಚಿಂತೆಯ ಸ್ವಪ್ನಯತಾಂ ಪ್ರಪನ್ನ ಎಂಬಂತೆ ಭಗವನ್ಮಯರೇ ಆಗಿರುವುದರಿಂದ ಸಾಕ್ಷಾತ್ ಶ್ರೀರಾಮ ರೂಪವೆಂದೇ ಭಾವಿಸಿ ಅವರನ್ನು ಪೂಜಿಸಬೇಕು ಭಗವಾನ್ ನಿವೇದಿತವಾದ ಮೇಲ್ಕಂಡ ನೈವೇದ್ಯವನ್ನು ಅವರಿಗೆ ಸಮರ್ಪಿಸಬೇಕು ರಾಮ ಸಮಾಧಿಗೆ ಏರಿದಾಗ ಪ್ರಕೃತಿಯಲ್ಲಿ ಕೆಲವು ಕ್ರಾಂತಿಗಳು ಬದಲಾವಣೆಗಳು ಆಗಿರುತ್ತವೆ ಆ ಸ್ಥಿತಿಯಿಂದ ಜಾಗ್ರದ ಜಾಗ್ರದವಸ್ಥೆಗೆ ಬಂದು ಹಿಂದಿನಂತೆ ಆಗುವುದಕ್ಕೂ ಆ ದ್ರವ್ಯ ಯೋಗವು ಸಹಾಯ ಮಾಡುತ್ತದೆ ಎಂದು ಮಹಾಗುರುಗಳು ನಿರೂಪಿಸಿದ್ದರು ಇದಲ್ಲದೆ ಮೇಲೆ ಹೇರಿದ ದ್ರವ್ಯಗಳ ವಿಶೇಷ ಸಂಯೋಗವು ಶ್ರೀರಾಮನವಮಿಯು ಬರುವ ಋತುವಿಗೂ ಅನುಕೂಲವಾಗಿದೆ ಶರೀರದ ಸ್ವಾಸ್ಥ್ಯಕ್ಕೂ ಪೋಷಕವಾಗಿದೆ ಆ ಪಾನಕ ಕೋಸಂಬರಿಗಳ ಬೇಸಿಗೆ ಕಾಲಕ್ಕೆ ತಂಪಾಗಿ ರುಚಿಕರವಾಗಿ ಹಿತವೂ ಆಗಿರುವ ದ್ರವ್ಯವಾಗಿವೆ ಆ ದ್ರವ್ಯಗಳನ್ನು ಬಿಳಿಬಿಡಿಯಾಗಿ ತೆಗೆದುಕೊಂಡಾಗ ಅವುಗಳಲ್ಲಿ ಗುಣದೋಷಗಳೆರಡೂ ಇದ್ದರೂ ಮೇಲೆ ಹೇಳಿದ ಯೋಗದಲ್ಲಿ ಸೇವಿಸಿದಾಗ ಅವು ದೋಷಕವೇ ಆಗುತ್ತವೆ ಪುಷ್ಟಿ ತುಷ್ಟಿ ಸಮಾಧಾನಗಳನ್ನು ಉಂಟುಮಾಡುತ್ತವೆ ಇದನ್ನು ಹೀಗೆ ವಿವರಿಸಬಹುದು ಕಫ ಮತ್ತು ಪಿತ್ತಗಳನ್ನು ಹೋದ ಹೋಗಲಾಡಿಸುವಿಕೆ ಶೀತಲತ್ವ ಮತ್ತು ಒಗಚು ಬೆರೆತ ಮಾಧುರ್ಯ ಇವು ಹಸಿ ಹೆಸರಿನ ಗುಣಭಾಗಗಳು ಶೀತಲತ್ವ ರಕ್ತ ಪಿತ್ತ ಮತ್ತು ಕಫಗಳನ್ನು ಹೋಗಲಾಡಿಸುವಿಕೆ ಲಾಗವ ತೊಗರು ರುಚಿ ಜ್ವರ ಪರಿಹಾರ ಮಾಡುವಿಕೆ ಇವು ಕಡಲೆಯ ಗುಣಗಳು ಅದು ಹಸಿಯಾಗಿರುವಾಗ ಅತಿ ಕೋಮಲ ರುಚಿಕರ ಮತ್ತು ಪಿತ್ತ ಶುಕ್ರಹರವಾಗಿದೆ ಚಣಕಃ ಶೀತಲೋ ರೋಕ್ಷ ಪಿತ್ತ ರಕ್ತ ಲಗು ಲಘು ಕಷಾಯೋ ವಿಷಂಬಿ ವಾತಲೋ ಜ್ವರನಾಶನ ಆರ್ದ್ರೋತಿ ಕೋಮಲೋ ರುಚ್ಯ ಪಿತ್ತ ಶುಕ್ರ ಹರೋಹಿತ ಆದರೆ ಅವುಗಳಲ್ಲಿ ಮಲಬದ್ಧತೆ ಮತ್ತು ವಾತವನ್ನು ಹೆಚ್ಚು ಮಾಡುವ ದೋಷವಿದೆ ಆದರೆ ಅವುಗಳ ಜೊತೆಗೆ ಕೋಸಂಬರಿಯಲ್ಲಿ ಸೌತೆಕಾಯಿಯನ್ನು ಸೇರಿಸುವುದರಿಂದ ಮಲಬದ್ಧತೆಯು ದೋಷವು ಹೋಗುತ್ತದೆ ಬೆಲ್ಲದ ಪಾನಕ ಉಪಯೋಗಿಸುವುದರಿಂದ ವಾತು ಪರಿಹಾರವಾಗುತ್ತದೆ ಗೂಡೋ ವೃಷ್ಯೋ ಗುರುನಿಗ್ನೋ ವಾತಗ್ನೊ ಮೂತ್ರಶೋಧನ ಉಪವಾಸದಿಂದ ಪಿತ್ತವು ಹೆಚ್ಚಾಗುತ್ತದೆ ಆದರೆ ಪಾನಕದಲ್ಲಿ ಬೇಲದ ಹಣ್ಣು ಮತ್ತು ನಿಂಬೆಹಣ್ಣಿನ ರಸ ಇವು ಸೇರಿರುವುದರಿಂದ ಪಿತ್ತದ ಶಮನವಾಗುತ್ತದೆ ಶುಂಠಿಯು ಕಫ ವಾತಗಳನ್ನು ಪರಿಹರಿಸುತ್ತದೆ ಲಾಘವನ್ನು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಶುಂಠಿತು ಕಫದೋಷಸ್ನೇಹ ಲಘುದೀಪಿನಿ ಆದರೆ ಅದರಲ್ಲಿ ತೀಕ್ಷ್ಣತೆಯ ದೋಷವಿದೆ ಆದರೆ ಶುಂಠಿ ಬೆಲ್ಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತುಪ್ತವನ್ನು ತುಪ್ಪವನ್ನು ಸೇರಿಸುವುದರಿಂದ ಆ ದೋಷವು ಪರಿಹಾರವಾಗುತ್ತದೆ ಹೀಗೆ ಮೇಲ್ಕಂಡ ಯೋಗದಂತೆ ನಿರ್ದಿಷ್ಟವಾದ ದ್ರವ್ಯಗಳನ್ನು ತೆಗೆದುಕೊಳ್ಳುವುದರಿಂದ ಪರಸ್ಪರ ದೋಷ ಪರಿಹಾರವಾಗಿ ಗುಣವೃದ್ಧಿ ಉಂಟಾಗಿ ಶರೀರಕ್ಕೂ ಮನಸ್ಸಿಗೂ ಸ್ವಾಸ್ಥ್ಯ ಉಂಟಾಗುತ್ತದೆ ರಾಮನವಮಿಯಂದು ಶಾಸ್ತ್ರ ಸಂಪ್ರದಾಯಗಳು ವಿಧಿಸಿರುವ ನೈವೇದ್ಯ ಪ್ರಸಾದವು ಯೋಗ ಮತ್ತು ಆಯುರ್ವೇದ ಎರಡೂ ಶಾಸ್ತ್ರಗಳ ದೃಷ್ಟಿಯಿಂದಲೂ ಅತ್ಯಂತ ಹಿತರಕರವಾಗಿದೆ ಅತಿ ಆದಿವ್ಯಾಧಿಗಳನ್ನು ನಿವಾರಣೆ ಮಾಡಿ ಶಾಂತಿ ತುಷ್ಟಿ ಪುಷ್ಟಿಗಳನ್ನು ಉಂಟುಮಾಡಲು ಸಹಾಯ ಮಾಡುತ್ತದೆ ಅನಂತರ ತರ್ಪಣದ ವಿಷಯ ರಾಮನವಮಿಯ ದಿನ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟರೆ ಶ್ರೇಯಸ್ಸು ಉಂಟಾಗುತ್ತದೆ ಎಂದು ಅಗಸ್ತ್ಯಹಿತೆಯು ಹೇಳುತ್ತದೆ ಉಪೋಷಣಂ ಜಾಗರಣಂ ಪಿತೃನುದ್ದಿಶ್ಯ ತರ್ಪಣ ತಸ್ಮಿನ್ ದಿನೇತು ಕರ್ತವ್ಯ ಬ್ರಹ್ಮಪ್ರಾಪ್ತಿಮಿಷ್ ಶುಭಿಹಿ ಹೀಗೆ ಶಾಸ್ತ್ರ ವಾಕ್ಯವಿದ್ದರೂ ಆ ದಿವಸ ತರ್ಪಣವನ್ನು ಮಾಡುವುದು ವಿಶೇಷವಾಗಿ ರೂಢಿಯಲ್ಲಿಲ್ಲ ಆದರೂ ಶಾಸ್ತ್ರದ ವಿಧಾನವೇನೋ ಅನುಚಿತವಾಗಿಲ್ಲ ಮಂಗಳವಾದ ಹಬ್ಬದ ದಿವಸದಲ್ಲಿ ಪಿತೃಕರ್ಮವನ್ನು ಮಾಡಬಹುದೇ ಎಂದರೆ ರಾಮಪೂಜೆಯ ನಂತರ ದೈವ ಪ್ರೀತಿಗಾಗಿ ಕೆಲವು ಪಿತೃವರ್ಗಕ್ಕೆ ತರ್ಪಣವನ್ನು ಕೊಡಬಹುದು ಅದರಲ್ಲಿ ಅಚ್ಚೋನ್ಯ ಏನೂ ಇಲ್ಲ ಪ್ರತಿದಿನವೂ ಸ್ನಾನದ ಅಂಗವಾಗಿ ಸೋಮ ಪಿತೃಮಾನ್ ಯಮೋ ಜ್ನೇರಸ್ವಾನ್ ಅಗ್ನಿಕವ್ಯ ವಾಹನಾದಯೋ ಏ ಪಿತರ ತಾನ್ ಪಿತೃತರ್ಪಯಾಮಿ ಎಂದು ಪಿತೃಗಳಿಗೆ ತರ್ಪಣವನ್ನು ಕೊಡುವುದಿಲ್ಲವೇ ವಿವಾಹದ ಅಂಗವಾಗಿ ನಾಂದಿಶ್ರಾದವನ್ನು ಮಾಡುವುದಿಲ್ಲವೆ ಆದ್ದರಿಂದ ರಾಮನವಮಿಯಲ್ಲಿ ಮಾಂಗಲ್ಯಕರಾದ ಪಿತೃಗಳ ವರ್ಗಕ್ಕೆ ರೂಪವಾದ ಪೂಜೆಯನ್ನು ಸಲ್ಲಿಸಿದರೆ ಅದರಿಂದ ಮಾಂಗಲ್ಯ ವಿವೃದ್ಧಿಯೇ ಉಂಟಾಗುತ್ತದೆ ಇದು ಶಾಸ್ತ್ರ ಸಂಪ್ರದಾಯಗಳು ಹೇಳುವ ರಾಮನವಮಿ ಆಚರಣೆಯ ವಿವೇಚನೆಯಾಯಿತು ಆದರೆ ಈಗ ಈ ಉತ್ಸವವು ಹೇಗೆ ನಡೆಯುತ್ತಿದೆ ಎಂಬುದು ಆಚರಿಸುವವರಿಗೂ ಗಮನಿಸಿ ಅದು ಉತ್ಸವವಾಗಿಲ್ಲದೆ ಉತ್ಸವದ ಆಭಾಸವಾಗಿದೆ ಎಂದು ತಿಳಿದೇ ಇದೆ ವಿಧಿಪೂರ್ವಕವಾಗಿ ಉತ್ಸವವನ್ನು ಆಚರಿಸುವವರು ಇಲ್ಲವೇ ಇಲ್ಲ ಎಂದು ಪ್ರತಿಜ್ಞೆ ಮಾಡಲಾಗುವುದಿಲ್ಲ ಆದರೆ ಸಾಮಾನ್ಯವಾಗಿ ಈಗ ನಡೆಯುತ್ತಿರುವುದು ಯಾಂತ್ರಿಕವಾದ ಪೂಜೆ ಮಂತ್ರ ತಂತ್ರ ವಿಧಿಗಳ ಬಗೆಗೆ ತಾತ್ಸಾರ ಕಂಡುಬರುತ್ತಿದೆ ಪೂಜೆಯ ಚೈತನ್ಯವು ಹೋಗಿ ಅದರ ಶಾಸ್ತ್ರ ಮಾತ್ರ ನಡೆಯುತ್ತಿದೆ ಅದು ರೂಢಿವಶದಿಂದಲೋ ಭಯದ ಕಾರಣದಿಂದಲೋ ಯಾವ ಯಾವುದೋ ಮನಸ್ಸಿನಿಂದ ನಡೆಯುತ್ತಿದೆ ಕೆಲವರು ಪೂಜೆಯನ್ನು ಮಾಡುವುದೇ ಇಲ್ಲ ಮಾಡುವವರಲ್ಲೂ ಆಡಂಬರವೇ ಹೆಚ್ಚಾಗಿದೆ ಪೂಜೆಯ ಅಂಗವಾದ ಶಾಸ್ತ್ರೀಯವಾದ ಸಂಗೀತದ ಜಾಗವನ್ನು ಮನ ಮನಸೋ ಇಚ್ಛೆ ರಾಗ ಸಾಹಿತ್ಯಗಳ ಹಾಡುಗಳು ಆಕ್ರಮಿಸಿಕೊಂಡಿವೆ ಪ್ರಕೃತಿಗೆ ನೆಮ್ಮದಿಯನ್ನುಂಟು ಮಾಡುವ ಬದಲು ಕ್ಷೋಭೆಯನ್ನುಂಟು ಮಾಡುವ ರೋಗಕರವಾದ ರಾಗಗಳ ಹಾಡುಗಳು ಧ್ವನಿವರ್ಧಕಗಳ ಮೂಲಕ ಕಿವಿಗಳನ್ನು ಕೊರೆಯುತ್ತಿವೆ ಶ್ರೀರಾಮದೇವರ ಸನ್ನಿಧಿಯಲ್ಲಿ ರಾಮನಿಂದೆಯನ್ನು ಮಾಡುವ ಅಶ್ಲೀಲ ಸಾಹಿತ್ಯದ ಹಾಡುಗಳು ಹೆಂಡ ಕುಡುಕರ ಹಾಡುಗಳು ಹರಡುತ್ತಿವೆ ಅವುಗಳನ್ನು ಕೇಳಿದಾಗ ರಾಮಾಯಣ ಪಾರಾಯಣ ಮಾಡುವವರು ಪಲಾಯನ ಮಾಡಬೇಕಾಗುತ್ತದೆ ದೇವತೆಗಳನ್ನು ಓಡಿಸಿ ದೈತ್ಯ ಶಕ್ತಿಗಳಿಗೆ ಸ್ವಾಗತವೂ ದೊರೆಯುತ್ತಿದೆ ಕೆಲವರು ನಿರ್ವಾಹವಿಲ್ಲದೆ ವಿಷಕ್ರಿಮಿನ್ಯಾಯದಿಂದ ಅದನ್ನು ಒಗ್ಗಿಸಿಕೊಂಡಿರುವುದು ಈ ಹಾಡುಗಳ ಮೇಲೆ ಇಷ್ಟು ದ್ವೇಷವೇಕೆ ಅವು ಸಂತೋಷವನ್ನುಂಟು ಮಾಡುವುದಿಲ್ಲವೇ ಸಂತೋಷಂ ಜನಯತೆ ಪ್ರಾಜ್ಞ ವೇಶ್ವರ ಪೂಜನಂ ಎಂಬಂತೆ ಹೇಗಾದರೂ ಜನಕ್ಕೆ ಸಂತೋಷವನ್ನುಂಟು ಮಾಡುವುದು ದೇವರ ಆರಾಧನೆಯಲ್ಲವೇ ಎಂದು ಕೆಲವರು ಕೇಳುವುದುಂಟು ಆದರೆ ಶ್ರೀರಾಮನ ಪೂಜೆಯಲ್ಲಿ ಉಂಟಾಗಬೇಕಾದು ತಾತ್ವಿಕವಾದ ಸಂತೋಷವೇ ಹೊರತು ರಾಜಸಾಮಸಗಳ ಆರ್ಭಟದ ಅಮಲಿನ ಸಂತೋಷದ ಆಭಾಸವಲ್ಲ ಎಂಬುದನ್ನು ಅವರು ಅರಿಯಬೇಕು ಈ ಆ ಕಲ್ಮಶಗಳ ತೆಗೆದು ತೆಗೆದುಹಾಕಿದಾಗ ಅದು ಶುದ್ಧವಾಗಿ ಪ್ರಿಯವಾದ ಸಂತೋಷವಾಗುತ್ತದೆ ಜ್ಞಾನಿಗಳು ಹೇಳಿರುವ ಸರಿಯಾದ ಅರ್ಥದಲ್ಲಿ ಶಾಸ್ತ್ರವಾಕ್ಯಗಳ ಮತ್ತು ಉತ್ಸವದ ವಿಧಿವಿಧಾನಗಳ ರಹಸ್ಯವನ್ನರಿತು ಅದರಂತೆ ನಡೆಯುವ ಶಿಕ್ಷಣವು ಜನರಿಗೆ ಬೇಕಾಗಿದೆ ಬಡವರಿಗೆ ಮೇಲೆ ಹೇಳಿದ ಮಂಟಪ ರಚನೆ ಅಲಂಕಾರ ಮುಂತಾದವುಗಳನ್ನು ಮಾಡುವ ಸಾಮರ್ಥ್ಯವಿರುವುದಿಲ್ಲ ಆದ್ದರಿಂದ ಶ್ರೀಮಂತರಿಗೆ ಮಾತ್ರವೇ ರಾಮನ ಪೂಜೆ ಎಂದು ಆಕ್ಷೇಪ ಮಾಡಬಾರದು ಅವರು ಹೊರಗೆ ದರಿದ್ರಾಗಿದ್ದರೂ ಭಕ್ತಿ ಭಾವ ಸಂಪತ್ತಿನಿಂದ ಶ್ರೀಮಂತರಾಗಿ ಹೃದಯ ಮಂಟಪದಲ್ಲಿ ಮಹಾಪ್ರಭುವಿನ ಆರಾಧನೆ ಮಾಡುವುದರಲ್ಲಿ ಯಾವ ಅಭ್ಯಂತರವೂ ಇಲ್ಲ ಅಂತರಂಗ ಪೂಜೆಯೇ ಬಾಹ್ಯ ಪೂಜೆಗೆ ಚೈತನ್ಯವಲ್ಲವೇ ಶಾಸ್ತ್ರವು ಹೇಳಿದ ರೀತಿಯಲ್ಲಿ ಅವಶ್ಯಕವಾದ ದ್ರವ್ಯಗಳು ಮತ್ತು ಕಾಲಾವಕಾಶ ಇಲ್ಲದ್ದರಿಂದ ಈಗಿನ ಕಾಲದಲ್ಲಿ ಉತ್ಸವವನ್ನು ಆಚರಿಸಲು ಆಗುವುದಿಲ್ಲ ಎಂಬ ಸಬೂಬನ್ನು ಹೇಳಬಾರದು ಇರುವ ದ್ರವ್ಯಗಳಿಂದಲೇ ಯಥಾಶಕ್ತಿ ಕಾಲಾವಕಾಶವನ್ನು ಮಾಡಿಕೊಂಡು ಅಂದು ಭಗವಂತನ ವಿಶೇಷ ಪೂಜೆಯನ್ನು ಮಾಡಬೇಕು ಊಟಕ್ಕೆ ತಾನು ಯಾವ ಗಂಜಿಯನ್ನು ಉಪಯೋಗಿಸುತ್ತಾನೆಯೋ ಅದನ್ನೇ ಪ್ರಾಂಜಲಿಯಾಗಿ ಆಂಜನೇಯ ಪ್ರಭುವಿಗೆ ಅರ್ಪಣೆ ಮಾಡಿದರಾಯಿತು ಪತ್ರಂ ಪುಷ್ಪಂ ಫಲಂ ವಾಪಿ ರಾಮಾರಾಧನಾ ಸಾಧನಂ ಆ ಪತ್ರ ಪುಷ್ಪಗಳಿಗೂ ಅನುಕೂಲವಿಲ್ಲದವರು ತಮ್ಮಲ್ಲಿರುವ ಪಂಚಭೂತಗಳಿಂದಲೇ ಪಂಚೋಪಚಾರ ಪೂಜೆಯನ್ನು ಅರ್ಪಿಸಬಹುದು ರಾಮನನ್ನು ಸುಧಿಸಬಹುದು ಧ್ಯಾನ ಮಾಡಬಹುದು ಇದಕ್ಕೆ ದೇಹ ಇಂದ್ರಿಯ ಅಂತಃಕರಣಗಳೆಂಬ ದ್ರವ್ಯಗಳೇ ಯಜಮಾನನಿಗೆ ಸಾಕಲ್ಲವೆ ಆದರೆ ಅನುಕೂಲ ಇರುವವರು ವಿತ್ತಕಾರ್ಪಣ್ಯ ನಿಪುಣತನವನ್ನು ಮಾಡಬಾರದು ರಾಮನಿಗೆ ಆತ್ಮ ಸಾಕ್ಷಿಯಾಗಿ ಅಂತರ್ಯೋಗ ಬಹಿರ್ಯೋಗಗಳಿಂದ ಪೂಜೆಯನ್ನು ಸಲ್ಲಿಸಬೇಕು